ಓಂ ಓರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಮಹಾಪುರಾಣ ಇದರಲ್ಲಿ ಎರಡನೇದಾದ ರುದ್ರ ಸಂಹಿತೆಯಲ್ಲಿ ಎರಡನೇ ಖಂಡವಾದ ಸತಿ ಖಂಡ ಅದರಲ್ಲಿ ಮೂವತ್ತು ಅಧ್ಯಾಯ ಶ್ರೀಹಿ ಓಂ ನಮ ಶಿವಾಯ ಅಥ ಶ್ರೀ ಶಿವಮಾಪುರ ರುದ್ರಸಂಹಿತಯಸ್ ಶ್ರೀಮಹೇಶು ವಚನಮ್ ವೀರಭದ್ರೋತಿಷ್ಟ ಪ್ರಣನಾಮೇಶ್ವರ ಶಾಸನ ಶಿರಸೃತ್ವದೇವ ಶೂಲಿನ ಪ್ರಚಾಲ ತತಃ ಶೀಘ್ರಂ ವೀರಭದ್ರೋಮ ಹೀಗೆ ಪರಮೇಶ್ವರನು ಹೇಳಿದಂತಹ ಮಾತುಗಳನ್ನು ಕೇಳಿ ವೀರಭದ್ರನು ತುಂಬ ಸಂತೋಷಗೊಂಡು ಪರಮೇಶ್ವರನನ್ನು ಭಕ್ತಿಯಿಂದ ನಮಸ್ಕರಿಸಿ ಪ್ರಣನಾಮ ಮಹೇಶ್ವರಂ ಪ್ರಣಾಮ ಪ್ರಣಾಮ ಮಾಡಿ ದೇವದೇವನಾದ ಶಿವನ ಆಜ್ಞೆಯನ್ನು ಶಿರಸ್ಸಿನಲ್ಲಿ ಧರಿಸಿ ಶಾಸನ ಶಿರಸ ಧತ್ವ ದೇವದೇವಸ್ ಶೂಲಿನ ಶೂಲಿ ಧಾರಿಯಾದ ಪರಶಿವನ ದೇವದೇವನ ಶಾಸನವನ್ನು ಧರಿಸಿ ಆ ಕೂಡಲೇ ದಕ್ಷಿಣಯಜ್ಞಶಾಲೆಗೆ ಹೊರಟ ಪ್ರಚಾಚಾಲ ಶೀಘ್ರಂ ಅಲ್ಲಿಂದ ಶೀಘ್ರವಾಗಿ ಸಂಚರಿಸಿದ ಹೊರಟ ಚಲಿಸಿದ ವೀರಭದ್ರ ಮಖಂ ಪ್ರತಿ ಯಜ್ಞಶಾಲೆಗೆ ಪ್ರತಿ ಯಜ್ಞದ ಕಡೆಗೆ ಮಖ ಶಿವೋಥ ಪ್ರೇಷಯ ಮಾಸ ಶೋಭಾರ್ಥಂ ಕೋಟಿಶೋಗಣಾನ್ ತೇನ ಸಾಾರ್ಧ ಮಹಾವೀರಾನ್ ಪ್ರಲಯಾನಲ ಪ್ರಸನ್ನಿಭಾನ್ ಅಂತ ಹೇಳ್ತಾನೆ ಬ್ರಹ್ಮ ನಾರದನಿಗೆ ಆ ವೀರಭದ್ರನೊಡನೆ ಸಹಾಯಕ್ಕಾಗಿ ಪ್ರಳಯಜ್ಞಂತಿ ಭಯಂಕರರು ವೀರರೂ ಆದಂತಹ ಕೋಟಿಗಣಗಳನ್ನು ಕಳುಹಿಸಿದ ಶಿವ ಅಥ ಪ್ರೇಷಯಾಸ ಕಳುಹಿಸಿದ ಪ್ರೇಷಣೆ ಮಾಡಿದ ಶೋಭಾರ್ಥಂ ಕೋಟಿಶೋಗಣ ಶೋಭೆಗಾಗಿ ವೀರಭದ್ರನ ಶೋಭೆಯನ್ನು ಹೆಚ್ಚಿಸಲಿಕ್ಕಾಗಿ ಕೋಟಿಗಣಗಳನ್ನು ಕಳಿಸಿದ ಕೋಟ್ಯಂತರ ಗಣಗಳನ್ನು ಕೋಟಿಶಃ ತೇನ ಸಾರ್ಧಂ ಅವನೊಂದಿಗೆ ಮಹಾವೀರಾನ್ ಪ್ರಳಯಾನಲ ಸನ್ನಿಭಾನ್ ಪ್ರಳಯಾಗಗ್ನಿಯಂತೆ ಭೀಕರಾದಂಥ ತೋರುತ್ತಾ ಶೋಭಿಸ್ತಾ ಇರತಕ್ಕಂತಹ ಪ್ರಳಯಾಗ್ನಿ ಸನ್ನಿಭ ಸನ್ ಅಂದರೆ ಸದೃಶ ಸದೃಶರಾದಂಥ ಸಮಾನರಾದಂಥ ತುಲ್ಯರಾದಂಥ ಪ್ರಲಯ್ನಿಗೇ ಸಾಮನರಂತ ಅಥ ತೇ ವೀರಭದ್ರ ಪ್ರಬಲಗಣ ಪಶ್ಚಾಪಿ ಯು ವೀರ ಕುತೂಹಲಕರಾ ಗಣನ ಬಲಶಾಲಿಗಳಾದ ಆಗಣಗಳು ವೀರಭದ್ರನ ಹಿಂದೂ ಮುಂದೂ ಸುತ್ತೂ ವರಿದು ಆಮದ ಹೊರಟು ಪುರತಃ ಪಶ್ಚಾತ್ ಅಯುಃಃ ವೀರ ಕುತೂಹಲಕರ ಗಣ ವೀರಭದ್ರಸಮೇತ ಶತಸಹಸ್ರಹ ಸಹಸ್ರಶ ಪಾರ್ಷದ ಕಾಲ ಕಾಲೇ ರುದ್ರಸ್ವರುಣಗಳೆಲ್ಲೌ ಪರಮೇಶ್ವರ ಪರಿವಾರಗಣಗಳು ಭಕ್ತರು ಎಲ್ಲರೂ ರುದ್ರಸ್ವರುಗಳು ಗಣೈಸ್ಸಮೇತೈರ್ ಮಹಾತ್ಮ ಸವೀರಭದ್ರೋ ಹರವೇಷೂಷಣ ಸಹಸ್ರಬಹ ಸಹಸ್ರಬಾಹುರ್ಭುಜಗಾಧೀಶ ಭುಜಗಾಧಿಪ್ಯೋ ಯಧಸ್ಥಲ ಪ್ರಬಲೋತಿಭೀಕರ ಆ ಗಣಗಳಿಂದ ಕೂಡಿ ಮಹಾತ್ಮಾದ ವೀರಭುದ್ರನು ರಥವನ್ನೀರಿ ಹೊರಟನು ಅವನು ಮಹಾವೀರನು ಸಾವಿರ ಭುಜಗಳುಳ್ಳವನು ಸರ್ಪಗಳನ್ನು ಶರೀರದಲ್ಲಿ ಸುತ್ತಿಸಿಕೊಂಡಿದ್ದ ಹಾಗಾಗಿ ಭುಜಗಾದಿಪ ಅಂತೇಳಿ ಹೀಗೆ ಭಯಂಕರನಾಗಿದ್ದ ನಲ್ವಾ ನಂಚ ಸಹಸ್ರೇ ಏ ಪ್ರಮಾಣ ಸಿಂಹಾನಾಂ ವಾಹನಾ ಪ್ರಯತ್ನತಃ ಅವನ ರಥವು ಎರಡು ಸಾವಿರ ಗಜ ಪ್ರಮಾಣವುಳ್ಳದ್ದಾಗಿತ್ತು ಸ ನಲ್ವಾನಂಚ ಸಹಸ್ರೆ ಏ ಪ್ರಮ ಸ್ಯಂದನ ಸ್ಯಿ ರಥದ ಅಯುತೇನೆಯುವ ಸಿಂಹನ ವಾಹನಾ ಪ್ರಯತ್ನದ ಅದಕ್ಕೆ ಹತ್ತು ಸಾವಿರ ಸಿಂಹಗಳನ್ನು ಕಟ್ಟಿದ್ರು ಎರಡು ಸಾವಿರ ಗಜ ಪ್ರಮಾಣ ರಥ ನಲ್ಲು ಅಹ ಅಂತೇಳಿದರೆ ಚತುಶತ ಹಸ್ತ ಪರಿಮಿತ ಪ್ರದೇಶ ಅಂಥೇಳಿ ಚತುಷ್ ಕುಕ್ಕಿ ಪ್ರದೇಶ ಕುಷ್ಕಿ ಪ್ರದೇಶ ಅಂತಲೂ ಹೇಳ್ತಾರೆ ಅಂದರೆ ಚತುಶತಹಸ್ತ ಪರಿಮಿತ ಪ್ರದೇಶ ಚತುಶತ ಅಂದರೆ ನಾನ್ನೂರು ನಾನ್ನೂರು ಹಸ್ತಗಳ ಜಾಗ ಅದಕ್ಕೆ ನಲ್ಲು ಅಂತ ಹೇಳ್ತಾರೆ ಹಾಗೆ ಇಲ್ಲಿಗೆ ನಲ್ವಾನುಂಚ ಸಹಸ್ರೇ ದ್ವೇ ಪ್ರಮಾಣ ಚಂದನ ಸಹಿ ರಥದ ಪ್ರಮಾಣ ಎರಡು ಸಾವಿರ ಗಜಗಳಷ್ಟಾಗಿತ್ತು ಅಂತೇಳಿ ಹೀಗೆ ಅಲ್ಕು ಹತ್ತು ಸಾವಿರ ಸಿಂಹಗಳನ್ನು ಕಟ್ಟಿದರು ತಥಯುವ ಪ್ರಬಲ ಸಿಂಹ ಬಹ ಪಾರ್ಶ್ವರಕ್ಷಕ ಶಾರ್ದೂಲ ಮಕರ ಮತ್ಸ್ಯಾಗಜಾಸ್ತತ್ರ ಸಹಸ್ರಶಃ ಆ ರಕ್ಷಣೆಗಾಗಿ ಪಕ್ಕಗಳಲ್ಲಿ ಆಯುಧಗಳನ್ನು ಅನೇಕ ಸೈನಿಕರು ಅನೇಕ ಸಿಂಹಗಳು ಹುಲಿಗಳು ಮೊಸಳೆಗಳು ಪ್ರಬಲ ಸಿಂಹ ಬಹ ಪಾರ್ಶ್ವರಕ್ಷಕಃ ಶಾರ್ದೂಲಾ ಹುಲಿಗಳು ಮಕರ ಮೊಸಳೆಗಳು ಹ್ಞೂ ಚಿಮ್ಮ ಶಾರ್ದೂಲ ಅಂದರೆ ಹುಲಿ ಹ್ಞೂ ಮಕರ ಅಂದರೆ ಮೀನುಗಳು ಗಜಾ ತತ್ರ ಸಹಸ್ರಶಃ ಆನೆಗಳು ಸಾವಿರಗಟ್ಟಲೆ ಸಿದ್ಧವಾಗಿದ್ದರು ಆ ರಥದ ರಕ್ಷಣೆಗಾಗಿ ವೀರಭದ್ರೆ ಪ್ರಚಲಿತೆ ದಕ್ಷಣಾಶಾಯ ಸತ್ವರಂ ಕಲ್ಪವೃಕ್ಷ ಸಮತ್ಸೃಷ್ಟ ಪುಷ್ಪವೃಷ್ಟಿ ಅಭೂತ್ದ ಹೀಗೆ ದಕ್ಷಿಣಾಶಕ್ಕಾಗಿ ವೀರಭದ್ರನ ಹೊರಡಲು ಆಗ ಕಲ್ಪವೃಕ್ಷ ಹೂವಿನ ಮಳೆಯನ್ನು ಕರೆಯುತ್ತಂತೆ ತುಷ್ಟು ಉಷ್ಟಗಣ ವೀರ ಶಿಪಿ ಶಿಪಿವಿಷ್ಟೇ ಪ್ರಚೇಷ್ಟಿತ್ತ ಚಕ್ರು ಕುತುಹಲಂ ಸರ್ವೇ ತಸ್ನೈಷ್ಟ ಗಮನೋತ್ಸವೈ ಶಿವನ ಪ್ರಮಥಗಣಗಳು ವೀರಭದ್ರನನ್ನು ಹೊಗಳಿದವು ಹ್ಞೂ ತುಷ್ಟುಷ್ಟ ಗಣಾ ವೀರಂ ಶಿಪಿವಿಷ್ಟೇ ಇದೆ ಶಿವನ ಮಹಿಮೆಯನ್ನು ಕೀರ್ತಿಸಿದವು ಹ್ಞೂ ಚಕ್ರ ಸರ್ವೇ ದೊಡ್ಡ ಮಹೋತ್ಸವವೇ ನಡೆಯುತ್ತೆ ಕೋಲಾಹಲವೇ ನಡೆಯಿತು ತಸ್ಮನೋತ್ಸವ ಆ ಉತ್ಸವದ ರೀತಿಯಲ್ಲಿ ಒಂದು ಈ ಗಣಗಳ ಸಂಚಾರ ಅಲ್ಲಿಗೆ ಯಜ್ಞದ ಕಡೆಗೆ ಯಜ್ಞೂಮಿ ದಕ್ಷಯಜ್ಞದ ಕಡೆಗೆ ಕಾಳಿ ಕಾತ್ಯ ಚಾಮುಂಡಾ ಮುಂಡಮರ್ದಿ ಭದ್ರಕಾಳೀ ತದ್ರ ತ್ವರಿತ ವೈಷ್ಣವೀ ತರ್ನವದುರ್ಗಾಭರ್ಮಹಾಕಾಲೀ ಸಮಿ ಯಕ್ಷನಾಶಾ ಸರ್ವಭೂತಗಣೈಸ್ಸೋ ಕಾಳಿ ಕಾತ್ಯ ಈಶಾನಿ ಚಾಮುಂಡಾ ಮುಂಡಮರ್ದಿ ಭದ್ರಕಾಳಿ ಭದ್ರಾ ತ್ವರಿತ ಈ ಒಂಬತ್ತು ದುರ್ಗಾದೇವತೆಗಳೊಡನೆ ಎಲ್ಲ ಭೂತಗಣಗಳೂ ಸಹಿತರಾಗಿ ಮಹಾಕಾಲಿಯು ದಕ್ಷಿಣ ವಿನಾಶಕ್ಕಾಗಿ ಹೊರಟಳು ಡಾಕಿನಿ ಶಾಕಿನಿ ಚೈವ ಭೂತ ಪ್ರಮಥಘುಹ್ಯಕಾ ಕೂಷ್ಮಾಂಡಾ ಪರ್ಪಟಾಶ್ಚವ ಜಟಕಾ ಬ್ರಹ್ಮರಾಕ್ಷಸಾ ಭೈರವಾಃೇತ್ರ ದಕ್ಷಯಜ್ಞವಿಶಕಾ ನಿರ್ಯಾಯು ಸ್ವರಿತ ವಿಗೀನಾಶಿವಜ್ಞಾಪ್ರತಿಪಾಲ ಡಾಕಿನಿ ಶಾಕಿನಿ ಭೂತಗಳು ಪ್ರಮಥಗಳು ಗುಹ್ಯಕಗಳು ಕೂಷ್ಮಾಂಡಗಳು ಎಂಬಂತಹ ಗಣಗಳು ಪರ್ಪಟಗಣಗಳು ಚಟಗಣಗಳು ಬ್ರಹ್ಮರಾಕ್ಷಸಗಣಗಳು ಭೈರವಗಣಗಳು ಕ್ಷೇತ್ರಪಾಲಗಣಗಳು ಇವೆಲ್ಲವೂ ದಕ್ಷಿ ಶಿವನ ಆಜ್ಞೆಯಂತೆ ದಕ್ಷಯಜ್ಞ ಧ್ವಂಸಕ್ಕಾಗಿ ತೆರಳಿದವು ತಥಯುವ ಯೋಗಿನಿ ಚಕ್ರಂ ಚತುಶ್ಟಿ ಗಣ ಅನ್ವಿತಂ ನಿರ್ಯಜವು ಸಹ ಸಹ ಕೃಧಂ ದಕ್ಷಯಜ್ಞಂ ಮತ್ತು ಯೋಗಿನಿ ಚಕ್ರವು ಯೋಗಿನಿಗಳ ಸಮೂಹವು ತನ್ನ ಅರವತ್ನಾಲ್ಕು ಗಣಗಳೊಡನೆ ಕೂಡಿಕೊಂಡು ದಕ್ಷಯಜ್ಞನಶಕ್ಕಾಗಿ ತೆರಳಿತು ಚತುಶಷ್ಟಿ ಗಣ ತಾಂಗಾಂ ಸಂಖ್ಯಾ ಶೃಣು ನಾರದ ಮಹಾಬಲವತ್ತ ಸಂಘೋ ಮುಖ್ಯಾಂ ಧೈರ್ಯಶಾಲಿ ನಹಾಬಲಶಾಲಿಗಳು ಧೈರ್ಯಶಾಲಿಗಳು ಆದಂತಹ ಎಲ್ಲ ಗಣಸಂಖ್ಯೆಯನ್ನು ಹೇಳ್ತೇನೆ ನಾರದನೇ ಕೇಳು ಅಂತೇಳಿ ಹೇಳ್ತಾನೆ ಬ್ರಹ್ಮ ಅಭಯಂಕುಕರ್ಣಶ್ಚ ದಶಕೋಟ್ಯಾಣೇಶ್ವರ ದಶಭಿ ಕೇಕರಾಕ್ಷ ವಿಕೃತ ಚತಷ್ಟ್ಯ ವಿಶಾಖ ನವಾರಿಕರ್ವಾಂಕ ಕೋಬೀರಸ್ತ ವಿಕೃತಾನು ದಶ ಷಿರ್ಗಣಪುಂಗವ ಸಪ್ತಜ್ಜೀಮ ರುದ್ರಭೋ ಅಷ್ಟಾಭಿರೇವಚ ಅಂದರೆ ಶಂಕುಕರ್ಣನೆಂಬ ಗಣನಾಯಕನು ಹತ್ತು ಕೋಟಿ ಗಣಗಳೊಡನೆ ದಕ್ಷಯಜ್ಞನಾಶಕ್ಕಾಗಿ ತೆರಳಿದ ಕೇಕ ರಾಕ್ಷನೆಂಬುವನು ಹತ್ತು ಕೋಟಿ ಗಣಗಳೊಡನೆ ವಿಕೃತನೆಂಬುವನು ಎಂಟು ಕೋಟಿ ಗಣಗಳೊಡನೆ ವಿಶಾಖನು ಅರವತ್ನಾಲ್ಕು ಕೋಟಿ ಗಣಗಳೊಡನೆ ಪಾರಿಯಾತ್ರಿಕನು ಒಂಬತ್ತು ಕೋಟಿ ಗಣಗಳೊಡನೆ ಸರ್ವಾಂಕದ ಸರ್ವಾಂಕಕ ಎಂಬವನು ಎಂಬ ವೀರನ್ನು ಆರು ಕೋಟಿ ಗಣಗಳೊಡನೆ ಆಮೇಲೆ ಜ್ವಾಲಕೋಶನೆಂಬುವನು ಜ್ವಾಲಕೇಶ ಎಂಬುವನು ಕೂದಲು ಜ್ವಾಲೆಯಾಗಿದೆ ಅಂತೇಳಿ ಹನ್ನೆರಡು ಕೋಟಿ ಅಗ್ನಿ ಜ್ವಾಲೆ ಆಗಿರುವಂಥ ಕೇಶಗಳು ಹನ್ನೆರಡು ಕೋಟಿಗಳೊಡನೆ ಆಮೇಲೆ ಜೀಮಂತನೆಂಬುವನು ಏಳು ಕೋಟಿಗಳೊಡನೆ ಆಮೇಲೆ ದುಡ್ರಭನೆಂಬುವನು ಎಂಟು ಕೋಟಿಗಳೊಡನೆ ನೀವು ದಕ್ಷಯಜ್ಞ ವಿಧ್ವಂಸಕ್ಕಾಗಿ ಹೊರಟರು ವಿಧ್ವಂಸನ ಮಾಡಲಿಕ್ಕೆ पंचभ कपालीशंदारको गुण कोटिकोटिव कॉटिकुंडस्त विष्टाष्टि कॉटिर्गणसम सहस्रकोटिस्तादनाद पिपलस्त आवेश अष्टाष्टाभंद्रता महवेश सहस्रेण कॉटिना गणपोवृत कु ಕೋಟಿಭಸ್ತಕೋ ಮುನೆ ವಿನಾಶಿ ದಕ್ಷಯೌ ಗಣಸ ಕಪಾಲೀ ಎಂಬೂನು ಪಂಚಕೋಟಿಗಣಗಡನ್ಯು ಸಂದಕನನು ಆರು ಕೋಟಿಗಣಗಡನ್ಯು ಷಡ್ ಸಂದಾರಕೋ ಗುಣ ಕೋಟಿ ಕೋಟಿ ಕೋಟಿಕುಂಡಿಂಬೂನು ಕೋಟಿ ಕೋಟಿಗಣಗಢನ್ಯು ವಿಷ್ಕನೆಂಬೂನು ಅರವತ್ನಾಲ್ಕೋಟಿಗಣಗಡನ್ಯು ವಿಷ್ಟಂಭೋ ಅಷ್ಟಾಷ್ಟಭೀರೈ ಅಷ್ಟಾಷ್ಟ ಅಂದರೆ ಎಂಟೆಂಟ್ಲಿ ಅರವತ್ತ್ನಾಲ್ಕು ಕೋಟಿ ಗಣಗಳೊಡನೆ ಹ್ಞೂ ಕೋಟಿ ಭಿರ್ಗಣಸ ಸಹಸ್ರ ಕೋಟಿ ವಿಸ್ತಾತ ಷನ್ನಾದ ಪಿಪ್ಪಲಸ್ತಥಾ ಛನ್ನಾದನೆಂಬುವನು ಪಿಪ್ಪಲ್ನೆಂಬುವನು ಸಾವಿರ ಕೋಟಿ ಗಣಗಳೊಡನೆಯು ಆವೇಶನನೆಂಬುವನು ಚಂದ್ರತಾಪನನೆಂಬುವನು ಎಂಟೆಂಟು ಕೋಟಿ ಗಣಗಳೊಡನೆಯು ಆವೇಶ ತಥಾಷ್ಟಾಭಿರ್ ಅಷ್ಟಾಭೀಶ್ ಚಂದ್ರತಾಪನ ಮಹಾವೇಶ ಸಹಸ್ರೇಣ ಕೋಟಿನ ಗಣಪೋವೃತ ಮಹಾವೇಶನೆಂಬುವನು ಸಾವಿರ ಕೋಟಿಗಣಗಳ ಕುಂಡಿ ಹನ್ನೆರಡು ಕೋ ಹನ್ನೆರಡು ಕೋಟಿಗಣಗಡನು ಕುಂಡೀದ್ವಾಶಕೋಟಿ ತರ್ವತಕೋ ಮುನೆ ವಿನಾಶಿ ದಕ್ಷಯಜ್ಞ ನಿರ್ಯೋಗಣಸ ಇವೆಲ್ಲರೂ ಕೂಡ ದಕ್ಷಯಜ್ಞವನ್ನು ನಾಶ ಮಾಡಲಿಕ್ಕೆ ತೆರಳಿದರು ಕಾಳಶ್ಚ ಕಾಳಕಶ್ಚವ ಮಹಾಕಾಲಥ ಕೋಟಿನಾ ಶತಕ ಯತಿ अग्निगृश्शतकोट्या कॉट्याख आदिमूर्धकोट्या घनाव सन्नाहश्शतकोट्याट्यादो गण अमोघ कोकिल कोटिकोट्यागणाधिप ಕಾಲ ಕಾಲಕ ಮಹಾಕಾಲರೆಂಬ ಗಣನಾಯಕರು ನೂರು ಕೋಟಿ ಗಣಗಳು ನೀವು ಅಗ್ನಿಕೃತ ಎಂಬುವನು ನೂರು ಕೋಟಿ ಗಣಗಳು ನೀವು ಅಗ್ನಿಮುಖನು ಕೋಟಿ ಗಣಗಳು ನೀವು ಆದಿತ್ಯಮೂರ್ಧನೆಂಬುವನು ಘನಾವಹನೆಂಬುವನು ಕೋಟಿ ಗಣಗಳು ನೀವು ಸನ್ನಾಹನೆಂಬುವನು ನೂರು ಕೋಟಿ ಗಣಗಳು ನೀವು ಕುಮುದನೆಂಬುವನು ಕೋಟಿ ಗಣಗಳು ನೀವು ಅಮೋಘನೆಂಬುವನು ಕೋಕಿಲೆಂಬುವನು ಕೋಟಿ ಕೋಟಿ ಗಣಗಳು ನೀವು ದಕ್ಷಯಜ್ಞಕ್ಕಾಗಿ ಹೊರಟರು ಕಾಷ್ಠಾ ಗೂಢಶ್ಚುಷ್ಯಾಸುಕೇಶಿಷವಸ್ತು ಮಂತ್ರಕೋ ಗಣಧೀಶ ಕಾಕ ಪದೋದರಃಕೋಟಿಗಣಸನ್ತಕಷ್ಕೋಟಿಂಗವ ಮಹಾಬಲ ಕೋಟಿ ಪುಂಗವಸ್ತ ಮಧುಬಿಂಗ್ ಗಣಾಧೀಶೋ ನಿಯೌತಿಯ ಕೋಟೀನಾ ಪೂರ್ಣದ ಅಂದರೆ ಇಲ್ಲಿ ನಿರ್ಯ ಶತಕೋಟಿ ಚತುರ್ವಕ್ ಗಣಾಧಿಪಾಯಕ್ಷ ಕೋಟೀನಾ ಚುಷ್ ಅಂಗಣೇಶ್ವರ ತಾಳಕೇತ ಪಂಚಾಶ್ಚ ಗಣಾಧಿಪ ಸಂವರ್ತಕುಲೀಶ್ಚ ಸ್ವಯಂ ಪ್ರಭೋಕಾಂತಕೀಪ್ತಾತ್ಮ ತೈತ್ಯಂತಕೋ ಮುನಿ ಗಣೋ ಭೃಂಗಿರಿಟಿ ಶ್ರೀಮನ್ ದೇವದೇವ ಪ್ರಿಯಶನಿರ್ಭಾಲಕ ಚತುಷ್ಠ್ಯಾ ಸಹಸ್ರಕಃ ಹೀಗೆ ನೋಡಿ ಕಾಷ್ಟಾ ಗೂಢ ಸುಖೇಶಿ ವೃಷಭ ಸುಮಂತಕರೆಂಬುವವರು ಅರವತ್ನಾಲ್ಕು ಕೋಟಿಗಣಗಳ ನೀವು ತೆರಳಿದರು ಕಾಕಪಾದೋದರನೆಂಬುವನು ಸಂತಾನಕನೆಂಬುವನು ಅರವತ್ತು ಕೋಟಿ ಗಣಗಳು ನೀವು ಮಹಾಬಲನೆಂಬುವನು ಮಹ ಮಧುಪಿಂಗನೆಂಬುವನು ಒಂಬತ್ತೊಂಬತ್ತು ಕೋಟಿ ಗಣಗೊಡನೆ ನೀವು ನೀತನೆಂಬುವನು ಪೂರ್ಣಭದ್ರನೆಂಬುವನು ತೊಂಬತ್ತು ಕೋಟಿ ಗಣಗಳು ನೀವು ಚತುರ್ಭಕ್ತನೆಂಬುವನು ನೂರು ಕೋಟಿ ಗಣಗಳ ಗಣಗಳೊಡನೆ ವಿರೂಪಾಕ್ಷನೆಂಬುವನು ಅರವತ್ನಾಲ್ಕು ಕೋಟಿ ಗಣಗಳೊಡನೆ ನೀವು ಹ್ಞೂ ತಾಲಕೇತು ಷಡಾನನ ಪಂಚಾಸ್ಯ ಸಂವರ್ತ ಕುಲೀಶ ಸ್ವಯಂಪ್ರಭಾ ಲೋಕಾಂತಕ ದೀಪ್ತಾತ್ಮ ದೈತ್ಯಾಂತಕ ಭೃಂಗಿ ರಿಟಿ ಅಶನಿ ಭಾರಕರೆಂಬ ಗಣನಾಯಕರು ಅರವತ್ತರವತ್ತು ಕೋಟಿ ಗಣಗಳು ನೀವು ದಕ್ಷಯಜ್ಞವನ್ನು ನಾಶ ಮಾಡಬೇಕು ಅಂದರೆ ಸಿದ್ಧರಾಗಿ ಹೊರಟರು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮಧುಪಿಂಗ ಇಲ್ಲಿ ಬೇರೆ ಬೇರೆ ಹೆಸರುಗಳು ಇದೆ ಈ ಗಣಗಳದ್ದು ನೀತನೆಂಬುವನು ಪೂರ್ಣಭದ್ರನೆಂಬುವನು ನೋಡಿ ನೀತೋ ನವತ್ಯ ಕೋಟಿ ನಾವು ಪೂರ್ಣಭದ್ರಸ್ತಥೈವಚ ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಪೂರ್ಣ ಹ್ರದ ಪೂರ್ಣ ಪೂರ್ಣ್ರದ ಅಂತೇಳಿ ಆಗಿದೆ ಅದು ಪೂರ್ಣಭದ್ರಸ್ತಥೈವಚ ಅಂಥೇಳಿ ಹಾಗೆ ಅಲ್ಲಿಗೆ ಮೂವತ್ತ್ಮೂರು ಶ್ಲೋಕಗಳಾಯಿತು ಇನ್ನು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಕೋಟಿ ಕೋಟಿ ಸಹಸ್ರಾಣಂ ಶತೈರ್ವಿಂಶತಿಭಿರ್ವೃತ ಹಾಗೂ ವೀರೇಶೋ ಕಭ್ಯಯಾದ್ವೀರ ವೀರಭದ್ರಶಿವಜ್ಞಯ ಭೂತಕೋಟಿ ಸಹಸ್ರೈಸ್ತು ಪ್ರಾಯಜ ಕೋಟಿ ವಿಸ್ತೃ ರೋಮಯೈ ಶ್ವಗಣೈಶ್ಚವ ತಥರೋ ಯಯೌಧೃತ ಹೀಗೆ ವೀರನಾದ ವೀರಭದ್ರನು ಶಿವನಾಜ್ಞಂತೆ ಇಪ್ಪತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಗಣಗಳೊಡನೆಯೂ ಸಾವಿರ ಕೋಟಿ ಭೂತಗಣಗಳು ಗಣಗಳೊಳನೆಯೂ ಮೂರು ಕೋಟಿ ಕಾಡು ನಾಯಿಗಳಿಂದಲೂ ಕೂಡಿಕೊಂಡು ದಕ್ಷಯಜ್ಞಕ್ಕಾಗಿ ದಕ್ಷಯಜ್ಞದ ನಾಶಕ್ಕಾಗಿ ತೆರಳಿದ ತ ದಾಭೇರಿ ಮಹಾನಾಧ ಶಂಖಾಶ್ಚ ವಿಧ ವಿವಿಧಸ್ವನ ಜಟಾಹರೋ ಮುಖಾಶ್ಚವ ಶೃಂಗಣಿ ವಿವಿಧ ವಿತದ ವಿತ್ಯ ಬಂಧನಾ ಸುಖಾನಿಚ ವಾದಿತ್ರ ವಿನೆ ದುಶ್ಚ ವಿವಿಧಾನ ಮಹೋತ್ಸವೇ ವೀರಭದ್ರ ಯಾತ್ರೆಯಂ ಸಬಲಸ್ಯ ಮಹಾಮುನೆ ಶಕುನಾನ್ಯಸ್ತತ್ರ ಭೂರಿಣಿ ಸುಖದಾನಿ ಚ ಆಗ ಭೇರಿ ನಗಾರಿಯನ್ನು ಬಾರಿಸಿದ್ರು ಶಂಕಗಳನ್ನು ಉಗಿದ್ರು ಜಟೆ ಅಲಂಕೃತರಾದ ಗಣಗಳು ಅನೇಕ ಬಗೆಯ ವಾದ್ಯಗಳನ್ನು ಬಾರಿಸಿದರು ಹೀಗೆ ಮಹೋತ್ಸವವಾಯಿತು ಎಲೆ ಇನ್ನಾರದನೆ ಹೀಗೆ ವೀರಭದ್ರನನ್ನು ಮಹಾ ವಿಜೃಂಭಣೆಯಿಂದ ಹೊರಡಲು ಮಂಗಳಕರವಾದಂಥ ಅನೇಕ ಶಕುನಗಳು ಆದವು ಇ ಶ್ರೀ ಶಿವಮಹಾಪುರಾಣೇ ವೀ ರುದ್ರ ಸಂಹಿತಾಂ ಸತೀಖಂಡೇ ವೀರಭದ್ರ ಗಣವರ್ಣನ ನಾಮ ತ್ರಯಸ್ತ್ರಾಯ ಇಲ್ಲಿಗೆ ಶಿವಪುರಾಣದ ರುದ್ರ ಸಮಿತಿಯಲ್ಲಿ ಸತಿ ಖಂಡದಲ್ಲಿ ವೀರಭದ್ರನ ಗಣವರ್ಣನೆ ವೀರಭದ್ರನ ಜೊತೆಗಿನ ಪ್ರಮತ ಗಣಗಳ ವರ್ಣನೆ ಅಂತಂದ ಮೂವತ್ತ ಅಧ್ಯಾಯ ಮುಗಿಯಿತು ಇನ್ನು ಮೂವತ್ತ ನಾಲ್ಕನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಿವಾರ್ಪಿತ ಓಂ ತತ್ಸತ್